ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಹೇಳಿರಿ ನಾನು ಮುಂಜಾವಿನ ಪ್ರಭುವಿನ ಅಭಯ ಯಾಚಿಸುತ್ತೇನೆ ಅಲ್ಲಾಹನು ಸೃಷ್ಟಿಸಿದ ಸಕಲ ವಸ್ತುಗಳ ಕೇಡಿನಿಂದ ಇರುಳಿನ ಅಂಧಕಾರವು ಕವಿದಾಗ ಉಂಟಾಗುವ ಕೇಡಿನಿಂದ ಗಂಟುಗಳ ಮೇಲೆ ಊದುವವರ ಅಥವಾ ಹಾಗೆ ಊದುವ ಸ್ತ್ರೀಯರ ಕೇಡಿನಿಂದ ಮತ್ತು ಮತ್ಸರಿಯು ಮತ್ಸರ ಅವನ ಕೇಡಿನಿಂದ ಅಭಯ ಯಾಚಿಸುತ್ತೇನೆ